ಎಂಬತ್ತೊಂದು ಕೊನೆಯ ಹಬ್ಬ ಇಂದು ಆಶ್ರಮದಲ್ಲಿ ಭಗವತಿಯವರ ನೇತೃತ್ವದಲ್ಲಿ ನಾನಾ ಭಕ್ಷಭೋಜ್ಯಗಳು ಅಡುಗೆಯಾಗುತ್ತಿದೆ ಏನಾದರೂ ಭಗವಾನರು ವೈಶ್ವದೇವಕ್ಕೆ ಹೇಳುವ ವೇಳೆಗೆ ವೇಳೆಗೆ ಎಲ್ಲ ಆಗಿರಬೇಕು ಆದ್ದರಿಂದ ಅವಸರ ಅವಸರವಾಗಿ ಎಲ್ಲವೂ ನಡೆಯುತ್ತಿದೆ ವೈಶ್ವದೇವವಾಯಿತು ಆ ದಿನ ನಡುವನೆಯಲ್ಲಿ ಎಳ ಎಲೆಗಳನ್ನು ಹಾಕಿದೆ ಸುಳಿ ಬಾಳೆಲ್ಲೆಲ್ಲಗಳು ದೊಡ್ಡ ದೊಡ್ಡ ಅಗ್ರ ಅಗ್ರಗಳು ನಡುವೆ ಒಂದೆಲೆ ಅದಕ್ಕೆ ಬಲಗಡೆ ಮೂರೆಲೆ ಎಡಗಡೆ ಎರಡಲೆ ಪ್ರತಿಯೊಂದರಲ್ಲಿ ಅನು ಅನಿಯಾದ ಪಂಚಭಕ್ಷಗಳು ಪಂಚಾನ್ನಗಳು ಪ್ರಮಾಣ ಸಂಪೂ ಸೂಪ ವ್ಯಂಜನವಾಗಿ ಬಳಸಲಾಗಲಿ ಒಂದೊಂದು ಬಾಳೆಯ ದೊನ್ನೆ ಹಾಕಿ ಅದರ ತುಂಬ ಸದೋಗತ ಬಡಿಸಿದೆ ರಾಜಧಾನಿಯಿಂದ ಗಾರ್ಗಿ ಜನಕರು ಬಂದಿದ್ದಾರೆ ಅವರ ಮಿತ್ರ ಪರಿವಾರವೂ ಬರುತ್ತಿದೆ ಭಗವಾನರು ನಡು ಮನೆಗೆ ಬಂದು ನೋಡಿದರು ಅವರಿಗೆ ಇಷ್ಟು ಭವ್ಯವಾದ ಸಂತರ್ಪಣೆ ಕಾದಿದೆ ಎಂಬುದು ತಿಳಿಯುದು ಖಾತಾಯಿನಿ ಇದು ಯಾರು ಯಾರಿಗೆ ಎಂದು ಕೇಳಿದರು ನಡುವೆ ಹಾಕಿರುವುದು ತಮಗೆ ಬಲಗಡೆ ಶಿಷ್ಯರು ಮೂವರು ಎರಡುಗಡೆ ಬ್ರಹ್ಮವಾದಿ ಇಬ್ಬರು ಗಾರ್ಗಿ ಬಾಯಿ ಹಾಕಿ ಕೇಳಿದರು ಎಡಗಡೆ ಹೆಣ್ಣು ಶಿಷ್ಯರು ಬಲಗಡೆ ಗಂಡು ಶಿಷ್ಯರು ಎಂದು ಬರೆದಕ್ಕಿತ್ತೋ ಭಗವತಿಯು ಜೊತೆಯಲ್ಲಿಯೇ ಉತ್ತರವಿಟ್ಟರು ಒಬ್ಬರು ಶಿಷ್ಯರಾದರೂ ಹಿಂಡತಿ ತಾವು ಶಿಷ್ಯರಾದು ಯಾವಾಗಲೂ ಗೊತ್ತಿಲ್ಲ ಭಗವಾನರಿಗೆ ಸರ್ವಜ್ಞಾಭಿಷೇಕವಾದುದು ಲೋಕಕ್ಕೆ ಲೋಕವೇ ಶಿಷ್ಯವಾಗಿ ಹೋಯಿತು ಭಗವಾನರು ಅದಕ್ಕೆ ಬಾಯಿ ಹಾಕಿದರು ನಿಜ ಆದರೆ ಜಗದ್ಗುರು ಪಟ್ಟುವನ್ನು ನಾವು ಒಪ್ಪಿಲ್ಲ ಕ್ಷಮಿಸುವುದಾದರೆ ಹೇಳುತ್ತೇನೆ ತಮಗೆ ಯಾವುದೂ ಬೇಕಿಲ್ಲ ಎಲ್ಲವೂ ಬೇಕಿರುವುದು ನಮಗೆ ಪಟ್ಟದಾನಿಗೆ ಶೃಂಗಾರ ಮಾಡಿದ ಹಾಗೆ ನಮಗೊಬ್ಬ ಸರ್ವಜ್ಞರು ಬೇಕಾಗಿತ್ತು ನಮಗೊಬ್ಬ ಜಗದ್ಗುರು ಬೇಕಿತ್ತು ಅದಕ್ಕಾಗಿ ಮಹಾರಾಜರು ನಮಗೊಬ್ಬ ಸರ್ವಜ್ಞ ಜಗದ್ಗುರುಗಳನ್ನು ಕರುಣಿಸಿಕೊಂಡರು ಮೈತ್ರಿಯು ತನ್ನಷ್ಟಕ್ಕೆ ತಾನು ಹೇಳಿಕೊಂಡರು ಹೌದು ಆತ್ಮನಃಕಾಮಾಯ ಸರ್ವಂ ಪ್ರಿಯವತಿ ಪ್ರಿಯಂ ಭವತಿ ತನಗಾಗಿ ಎಲ್ಲವೂ ಬೇಕಾಗುವುದು ಭಗವಾನ ಹೇಳಿದರು ಮತ್ತೆ ಮಹಾದರ್ಶನಕ್ಕೆ ಹೋಗುವ ಹೋಗುವನು ಎಂದು ಇಷ್ಟೆಲ್ಲ ಸಂಭ್ರಮಗಳು ಕೈಯು ಬಡಿಸಿರುವ ಎಲೆಗಳನ್ನು ತೋರಿಸಿತು ಮಹಾರಾಜರು ಕಕ್ಕಾ ಎಂದರೆ ಎಂದು ಕೇಳಿದರು ಭಗವತಿಯವರು ಹೇಳಿದರು ನಾನು ಹೇಳುತ್ತೀನಿ ಕೇಳಿ ಇವರು ಇಂದಿ ಇಂದು ಪರಿವ್ರಾಜಕರಾಗಿ ಹೋಗುವರಂತೆ ಅದಕ್ಕಾಗಿ ನಿನಗೆ ಬೇಕಾದ ಅಡುಗೆ ಮಾಡಿ ಬಡಿಸಿಬಿಡುವು ನಿನ್ನ ಅಭಿಮಾನಕ್ಕೆ ಸಂತೋಷವಾಗಲಿ ಎಂದರು ಈ ಶಿಷ್ಯರನ್ನು ಕಂಡು ಕಣುವ ನೀನು ದಕ್ಷಿಣ ದೇಶದಲ್ಲಿ ದೇಶದಲ್ಲಿ ಕಾವೇರಿ ತೀರದಲ್ಲಿ ಒಂದು ಗುರುಕುಲವನ್ನು ಕಟ್ಟು ಎಂದರು ಈ ಮಧ್ಯ ದಿನನಿಗೆ ಈ ಆಶ್ರಮವನ್ನೆಲ್ಲ ವಹಿಸಿದರು ನಮ್ಮ ಅನುಮತಿಯನ್ನು ಕೋರಿದ್ದಾರೆ ಅದು ಸಿಕ್ಕುತ್ತಲೂ ಜೈಶಂಕರ ಎಂದು ಹೊರಡುವುದರಲ್ಲಿದ್ದಾರೆ ಗಾರ್ಗೆ ಅವರು ಹೇಳಿದರು ಇದೆಲ್ಲ ನಮಗೆ ಗೊತ್ತೇ ಇಲ್ಲ ಮಹಾರಾಜನು ಹೇಳಿದನು ನಮಗೆ ಪತ್ರ ಬಂದದ್ದರಲ್ಲಿ ಈ ದಿನ ಈ ದಿನ ತಪ್ಪದೇ ಊಟಕ್ಕೆ ಬರಬೇಕೆಂದು ಮಾತ್ರ ಬರೆದಿತ್ತು ಆದ್ದರಿಂದ ನಾನು ಗಾರ್ಗಿಯವರನ್ನು ಕರ್ಕೊಂಡು ಆನೆ ಮೇಲೆ ಬಂದುಬಿಟ್ಟೆ ಪರಿವಾರವು ಹಿಂದೆ ಬರುತ್ತಿದೆ ಗಾರ್ಗಿಯವರು ಎದ್ದು ನಮಸ್ಕಾರ ಮಾಡಿ ಮಾಡಿದರು ನನಗೆ ಒಂದು ವರ ಮಹಾರಾಜ ಕಣ್ಮ ಮಧ್ಯಮ ನಮಸ್ಕಾರ ಮಾಡಿ ಒಂದೊಂದು ವರ ಬೇಡಿದರು ಭಗವತಿಯ ಮುಖ ನೋಡಿ ನೀವು ಎಂದರು ಆಕೆ ನಗುತ್ತಾ ಹಿಡಿದಳು ಅವರೆಲ್ಲ ನಿಮಗೆ ಹೊರಗಿನವರು ಎಂದು ವರವನ್ನು ಕೇಳುತ್ತಿದ್ದಾರೆ ನೀವು ನನ್ನನ್ನು ಕೇಳುತ್ತಿದ್ದೀರಿ ಮೊದಲು ಅವರದ್ದೆಲ್ಲ ಇತ್ಯರ್ಥವಾಗಲಿ ಭಗವಾನರು ಆಗಬಹುದು ನೀವು ನಮಗೆ ನಿಮಗೆ ಏನೇನು ಬೇಕೋ ಕೇಳಿ ಎಂದರು ಗಾರ್ಗೆಯವರು ಅಮೃತತ್ವವನ್ನು ಕರುಣಿಸಬೇಕೆಂದರು ಮಹಾರಾಜರು ಭಗವಾನರು ಕೊನೆಯವರೆಗೂ ನನ್ನ ದೇಶದಲ್ಲಿಯೇ ಇರಬೇಕು ಎಂದನು ಕಣ್ಮನು ನನ್ನ ಗುರುಕುಲಕ್ಕೆ ಸ್ವಪತ್ನೀಯರಾಗಿ ಬಂದು ದರ್ಶನ ಕೊಟ್ಟು ಕೆಲಕಾಲ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಬೇಕು ಎಂದರು ಮಧ್ಯಂದಿನರು ಈ ಆಶ್ರಮದಲ್ಲಿ ಇನ್ನೂ ಕೆಲಕಾಲವಿದ್ದು ನನ್ನ ಆಡಳಿತವು ಸರಿಯೇ ತಪ್ಪೇ ಹೇಳಬೇಕು ಸರಿಯಾದ ಸರಿಯೋ ಸರಿಯೆಂದಾದರೆ ಸರಿ ಇಲ್ಲವಾದರೆ ಮತ್ತೆ ಆಶ್ರಮವನ್ನು ತಾವೇ ವಹಿಸಿಕೊಳ್ಳಬೇಕು ಎಂದನು ಭಗವತಿಯವರು ಏನು ಹೇಳುವರು ಎಂದು ಭಗವಂತರು ಕೇಳಿದರು ಆಕೆಯನ್ನು ಗುತ್ತಾ ಹೇಳಿದರು ಇವರೆಲ್ಲರೂ ಕೋರುವ ಕೋರಿಕೆಗಳು ನೆರವೇರುವುದಾದರೆ ನಾವು ಈಗ ಸುಮ್ಮನಿದ್ದರಾಯಿತು ಈ ದಿನ ಬೆಳಗ್ಗೆ ಯಜ್ಞೇಶ್ವರನನ್ನು ನನ್ನ ಗಂಡ ಮನೆಯಲ್ಲಿರುವಂತೆ ಅನುಗ್ರಹ ಮಾಡುವ ಕೇಳಿಕೊಂಡೆ ಆತನು ಕೃಪೆ ಮಾಡಿ ಇವರ ಬಾಯಿಂದ ಈ ಮಾತನನ್ನು ನಡೆಸಿದ್ದಾನೆ ಭಗವಾನರು ಒಂದು ಘಡಿಗೆ ಸುಮ್ಮನಿದ್ದರು ನಾವೆಲ್ಲಿದ್ದರೂ ಸದಾ ಬ್ರಹ್ಮಾನುಸಂಧಾನ ಮಾಡುವವರು ನಮಗೆ ಯಾವ ದೇಶವಾದರೆ ಎಂದು ಕತ್ತಾಯಿ ಇವರಿಗೆಲ್ಲ ಅವರು ಕೋರಿದವರವನ್ನು ಕೊಡು ಎಂದರು ಎಲ್ಲರೂ ಸಂತೋಷವಾಗಿ ಊಟಕ್ಕೆ ಕುಳಿತರು ಭದ್ರಂ ಶುಭಂ ಮಂಗಳಂ ಇದು ಮಹಾದರ್ಶನ ಸಮಾಪ್ತಿ